ಐದನೆಯ ತರಂಗ ಅರಮನೆಯ ಸುಮಂಗಲಯರು ಬ್ರಾಹ್ಮಣರು ವೇದ ಘೋಷಗಳು ಮಂಗಳವಾದ್ಯೂಜಾದವ್ಯಗಳೊಡನೆಯೂ ನಂದಿನಿಯ ಬಳಿಯ ಸಾರಿದರು ರಾಜಪೂರೋಹಿತನು ಸುರಭಿಗೆ ಸಲ್ಲುವ ಪೂಜೆಯನ್ನು ಸಲ್ಲಿಸಿ ಭಯಭಕ್ತಿನಮ್ರನಾಗಿ ದೇವಿ ಮಹಾರಾಜನು ಅರಮನೆಯಲ್ಲಿ ತಮಗೆ ನಿತ್ಯಪೂಜೆಯನ್ನು ಸಲ್ಲಿಸಿ ಕೃತಾರ್ಥನಾಗಬೇಕೆಂದು ಕೋರಿದ್ದಾರೆ ತಾವು ಆತನ ಕೋರಿಕೆಯನ್ನು ನೆರವೇರಿಸಿಕೊಡಬೇಕು ಎಂದು ಸಾಂಗವಾಗಿ ಪ್ರಣಾಮ ಮಾಡಿದನು ನಂದಿನಿಯು ಪೂಜೆಯನ್ನು ಸಾಂಗವಾಗಿ ಸ್ವೀಕರಿಸಿ ಬ್ರಾಹ್ಮಣ ನಿಮ್ಮ ಅರಸನಿಂದ ನಿತ್ಯ ನಿತ್ಯಪೂಜೆಯನ್ನು ಸ್ವೀಕರಿಸುವ ಗೋವು ಅವತರಿಸಬೇಕು ಈ ನಂದಿನಿಯು ದೇವತೆಗಳಿಂದ ವಸಿಷ್ಠರಿಗೆ ದತ್ತವಾಗಿ ಬಂದಿರುವವಳು ಆದುದರಿಂದ ಬ್ರಾಹ್ಮದತ್ತವಾದದ್ದನ್ನು ಹಿಂತಿರುಗಿ ತೆಗೆದುಕೊಳ್ಳಲು ಅಥವಾ ಅನ್ಯಥಾ ವಿನಿಯೋಗಿಸಲು ದೇವೇಂದ್ರನಿಗೂ ಅಧಿಕಾರವಿಲ್ಲ ಹೀಗಿರಲು ನಾನೆಂತೂ ಬರಲಿ ಎಂದಳು ಬ್ರಾಹ್ಮಣನು ಏನೂ ಹೇಳಲಾರದೆ ತಾಯೇ ರಾಜಾಗ್ನೆಯನ್ನು ನಾನು ತಿಳಿಸಿದ್ದೇನೆ ಅದನ್ನು ಮನ್ನಿಸುವುದು ಬಿಡುವುದು ನಿನಗೆ ಸೇರಿದುದು ನನ್ನ ಅಪರಾಧವೇನಿದ್ದರೂ ಕ್ಷಮಿಸು ಎಂದು ನಮಸ್ಕರಿಸಿದನು ನಂದಿನಿಯೂ ಗಂಭೀರವಾಗಿ ಬ್ರಾಹ್ಮಣ ರಾಜಾಜ್ಞೆ ಸರ್ವತಾಮಾನ್ಯವೇ ಆದರೂ ಮಾಡಬಾರದ ಆಜ್ಞೆಯನ್ನು ಮಾಡಿದರೆ ಅದಕ್ಕೆ ಕಟ್ಟು ಬೀಳುವುದೆಂತೂ ನನ್ನನ್ನು ಅಪೇಕ್ಷಿಸುವುದಕ್ಕಿಂತ ಮುಂಚೆ ಈ ದಾನಕ್ಕೆ ಬಂಧ ವಿಮೋಚನೆಯಾಗಿದೆಯೇ ಎಂಬುದನ್ನು ಗಮನಿಸಬೇಕಿತ್ತು ಎಂದಳು ಪುರೋಹಿತನು ನಿರುತ್ತರನಾದನು ಅವನು ಅವನ ಪರಿವಾರದವರು ಹಿಂತಿರುಗುತ್ತಿದ್ದ ಹಾಗೆಯೇ ಕೌಶಿಕನ ದಳವಾಯಿಯು ಬಂದು ನಮಸ್ಕರಿಸಿದನು ತಾಯಿ ರಾಜಾಜ್ಞೆಯನ್ನು ಗೌರವಿಸಲೇಬೇಕೆಂದು ತಮ್ಮನ್ನು ಸರ್ವವಿಧದಲ್ಲಿಯೂ ಕೇಳಿಕೊಳ್ಳಬೇಕೆಂದು ನನಗೆ ಆಗ್ನೆಯಾಗಿದೆ ಎಂದು ಭಿನ್ನವಯಿಸಿದನು ನಂದಿನಿಯ ನಕ್ಕು ಅಯ್ಯ ವೀರನೆ ಮಾಡಬಾರದೆ ಅಪ್ಪಣೆಯನ್ನು ಮಾಡಿರುವ ಅರಸನ ಅಪ್ಪಣೆಯು ಜೀವನ್ ಅದನ್ನು ಗೌರವಿಸುವುದೆಂತ ಎಂದಳು ಅವನು ಮತ್ತೆ ಕೈ ಮುಗಿದು ವಿನಯವಾಗಿದ್ದರೂ ಕಪಿಮುಷ್ಟಿಯಂತಿರುವ ಹಠದಿಂದ ತಾಯಿ ರಾಜಾಜ್ಞೆಯನ್ನು ವಿಮರ್ಶಿಸುವುದು ನನ್ನ ಕಾರ್ಯವಲ್ಲ ಆ ಆ ಆಜ್ಞೆಯು ಸರ್ವರಿಂದಲೂ ಮಾನ್ಯವಾಗುವಂತೆ ನೋಡಿಕೊಳ್ಳಬೇಕಾದು ನನ್ನ ಧರ್ಮ ಎಲ್ಲರೂ ರಾಜಾಜ್ಞೆಯನ್ನು ಪಾಲಿಸಬೇಕು ಅದು ಅವರ ಧರ್ಮ ಆ ಧರ್ಮವನ್ನು ಅತಿಕ್ರಮಿಸಿದವರನ್ನು ಮತ್ತು ಆ ಧರ್ಮದ ಹಾದಿಯಲ್ಲಿ ಹೋಗದಿರುವವರನ್ನು ಹಾದಿಗೆ ತರುವುದಾಗಿಯೇ ತರುವುದಕ್ಕಾಗಿಯೇ ನಾನು ಇರುವುದು ಎಂದರು ನಂದಿನಿಯು ಸಮಾಧಾನವಾಗಿಯೇ ಉತ್ತರ ಕೊಟ್ಟಳು ತಮ್ಮ ಕೈಲಾದರೆ ಆಗಬಹುದು ದಳವಾಯಿಯೇ ಅಪಣೆಯಾಯಿತು ನಾಲ್ವರು ಮುಂದೆ ಬಂದರು ತಮ್ಮ ಕೈಯಲ್ಲಿದ್ದ ಚಿನ್ನದ ಸರಪಳಿಗಳಿಂದ ನಂದಿನಿಯನ್ನು ಬಿಗಿಯಲು ಯತ್ನಿಸಿದರು ನಂದಿನಿಯು ತಲೆಯನ್ನು ಕೊಡಹಿದ್ದಳು ಸರಪಳಿಗಳು ತುಂಡಾದದ್ದನ್ನು ಕಂಡು ಪರಿಜನರು ಗಾಬರಿಗೊಂಡರು ದಳವಾಯಿಯು ರೇಗಿದನು ಮುಂದುವರೆದು ಕೊಂಬು ಹಿಡಿದುಕಟ್ಟಿರೋ ಎಂದನು ಸೇನೆಯವರು ಬಂದು ಸುತ್ತಿಕೊಂಡರು ಹಲವರು ಹಸುವಿನ ಮೇಲೆ ಬಿದ್ದರು ಆ ನೂರು ನುಗ್ಗಲಲ್ಲಿ ನಂದಿನಿಯ ಮೇಲೆ ಒಂದು ಒಳ್ಳೆಯ ಏಟು ಬಿತ್ತು ಕೂಡಲೇ ಆಕೆಯು ಅದ್ಭಟಿಸಿ ಮೇಲಕ್ಕೆ ಹಾರಿದಳು ಮೈ ಒದರಿದಳು ಆಕೆಯ ಮೈಯಿಂದ ಉದುರಿದ ರೋಮಗಳಿಂದ ಅನೇಕ ಅನೇಕ ಕಾಡು ಜನರು ಹುಟ್ಟಿದಳು ನಾನಾ ಪ್ರಹರಣ ಕುಶಲಿಗಳಾಗಿ ನಾನಾ ಯುದ್ಧ ವಿಜಯಗಳಾಗಿ ಉನ್ಮುಖರಾಗಿದ್ದ ರಾಜಾ ಕೌಶಿಕನ ಸೈನಿಕರೆಲ್ಲರನ್ನು ಮುಹೂರ್ತ ಮಾತ್ರದಲ್ಲಿ ಕಾಡು ಜನರ ತಂಡವು ನುತ್ತಿ ಬೆಳೆದು ನಿಂತಿದ್ದ ಪೈರನ್ನು ಕೊಯ್ದು ಹಾಕುವಂತೆ ತರದಿಟ್ಟರು ರಾಜನ ಇತರ ಸೈನ್ಯವು ಸದ್ನಧವಾಗಿದ್ದರೂ ಯುದ್ಧಕ್ಕೆ ಸಿದ್ಧವಾಗಿರಲಿಲ್ಲ ಎಷ್ಟೇ ಆಗಲಿ ಯುದ್ಧ ಕರ್ಮದಲ್ಲಿ ನುರಿತ ನುರಿತಿದ್ದವರಲ್ಲವೇ ಒಂದು ಗಳಿಗೆಯೊಳಗಾಗಿ ಚೂಣಿಯವರು ತಮ್ಮ ಹೋರಾಟ ಮುಗಿಸುವುದರೊಳಗಾಗಿ ಹಿಂದಿನವರು ವ್ಯೂಹ ಕಟ್ಟಿದರು ಪದಾತಿ ದಳವು ಎರಡು ಪಕ್ಕಗಳಲ್ಲಿಯೂ ಕುದುರೆಗಳು ಕಾಯುತ್ತಿರಲು ಮುನ್ನುಗ್ಗಿತು ಮತ್ತೊಂದು ಗಳಿಗೆಯೊಳಗಾಗಿ ಒಂದು ಕಳೆಯಿಂದ ಆನೆಗಳು ಇನ್ನೊಂದು ಕಳೆಯಿಂದ ರಸಗಳು ಬಂದವು ರಾಜ ಕೌಶಿಕನೇ ಸ್ವಯಂ ಗಣಭೂಮಿಗೆ ಬಂದು ಸೈನ್ಯ ಚಾಲನೆ ಮಾಡುತ್ತಿದ್ದಾನೆ ಆದರೂ ಮ್ಲೇಾದಿ ಮಾಯಾ ಸೈನ್ಯವು ಕೌಶಿಕನ ಸೈನ್ಯವನ್ನು ತಳಿದುಕೊಂಡು ನುಗ್ಗುತ್ತಿದ್ದಾರೆ ಮಧ್ಯಾಹ್ನಗಳ ಕಾಲತುಳಿತ ತುಳಿತಕ್ಕೆ ಸಿಕ್ಕಿ ಪಟಪಟನೆ ಮುರಿದು ಬೀಳುವ ಕಬ್ಬಿನ ಗದ್ದೆಯಂತೆ ಕೌಶಿಕನ ಸೇನಾ ಮಂಡಲವು ಅವನ ಎದುರಿಗೆ ನಿರ್ನಾಮವಾಗುತ್ತಿದೆ ಒಂದು ಮುಹೂರ್ತದೊಳಗಾಗಿ ಯುದ್ಧವೇ ಮುಗಿದು ಭೂಲೋಕದ ಹೆಸರಾದ ವೀರರ ರಕ್ತವನ್ನೆಲ್ಲ ಪಾನ ಮಾಡಿ ಪ್ರಸಿದ್ಧವಾಗಿದ್ದ ರಾಜ ಕೌಶಿಕನ ಬಾಣಗಳು ವ್ಯರ್ಥವಾದವು ಏನೋ ಒಂದು ಭಯವು ಅವನನ್ನು ಅವನ ಸೈನ್ಯವನ್ನು ಆವರಿಸಿದೆ ಇತರರು ಹೊಡೆಯುವುದಕ್ಕಿಂತ ಮುಂಚೆಯೇ ಸೇನೆಯವರು ಕಿರಿಚಿಕೊಂಡು ಬಿದ್ದು ಸಾಯುತ್ತಿದ್ದಾರೆ ಉಳಿದವರು ಎಲ್ಲೋ ಒಂದು ಹಿಡಿ ನೋಡು ನೋಡುತ್ತಿದ್ದ ಹಾಗೆಯೇ ಬತ್ತಿಹೋದ ಸಾಗರದಂತೆ ಸೈನ್ಯವೆಲ್ಲ ಕರಗಿ ಹೋಯಿತು ಅಲ್ಲೊಂದು ಇಲ್ಲೊಂದು ಆಗಿ ಉಳಿದವರನ್ನು ಮಾಯಾಸೇನೆಯು ಹೊಡೆದುಕೊಂಡು ಹೋಯಿತು ಧರ್ಮದ್ರೋಹದಿಂದ ಹತನಾದ ರಾಜನ ಸೈನಿಕರು ಪಾಮರರಿಂದ ಅಹತರಾಗಿ ನಿಶೇಷ್ಯರಾದರು ಪ್ರಕ್ಷುಬ್ಧವಾದ ಮಹಾಸಾಗರದಂತೆ ಮರೆಯುತ್ತಾ ಬಂದ ಸೈನ್ಯವು ನಿರ್ಮೂಲವಾಗಿ ಕೌಶಿಕನ ಜೀವ ಉಳಿಯುವುದು ಕಷ್ಟವಾಯಿತು ಯಾವ ಯುದ್ಧದಲ್ಲೂ ಹಿಂದೆಗೆಯಾದ ಕ್ಷತಿಯವೀರನ್ನು ಹೆದರಿ ಜೀವಗಳ್ಳನಾಗಿ ಓಡಿ ಹೋದನು ದೂರದಲ್ಲಿ ಅರುಂಧತಿ ದೇವಿಯು ಇದೆಲ್ಲವನ್ನು ಕಣ್ಣೀರಿಟ್ಟುಕೊಂಡು ನೋಡುತ್ತಾ ನಿಂತಿದ್ದಳು ಸೌಮ್ಯವಾಗಿ ಶಾಂತಪ್ರದವಾದ ಆಶ್ರಮದ ಕೀರ್ತಿಯಂತೆ ಸಾಧುವಾಗಿದ್ದ ನಂದಿನಿಯು ಹೀಗೆ ಕಾಳಿಯಾಗಿ ಕೊಲ್ಲಬಲ್ಲಳು ಎಂದು ಆಕೆಯ ಮನಸ್ಸಿನಲ್ಲೂ ಎಂದೂ ಹೊಡೆದೂ ಇರಲಿಲ್ಲ ಅಯ್ಯೋ ನಂದಿನಿಯನ್ನು ಹೊಡೆದರೆ ಚತುರ್ದಶ ಭುವನ ಸಹಿತವಾದ ಬ್ರಹ್ಮಾಂಡವನ್ನೇ ಹೊಡೆದಂತಾಯ್ತಲ್ಲ ಎಂದು ವ್ಯಥೆಯಿಂದ ಕಣ್ಣೀರಿನ ಕೂಡಿ ಹರಿಯಿಸುತ್ತಿದ್ದಳು ಆಕೆಯ ಆತ್ಮರಕ್ಷಣಾ ಸಾಮರ್ಥ್ಯವನ್ನು ಕಂಡು ಆನಂದದಿಂದ ಕಂಬನಿಯ ಕಂಬನಿಯ ಮಳೆಗರೆದಳು ಸಂಹಾರ ಕ್ರಿಯೆಯು ಸಾಂಗವಾದ ಮೇಲೆ ನಂದಿನಿಯು ಮತ್ತೆ ತಿರುಗಿ ನೋಡಿದಳು ಅರಂಧತಿ ದೇವಿಯನ್ನು ಕಂಡು ತಾಯಿಯನ್ನು ಕಂಡು ಓಡಿ ಬರುವ ಎಳೆಗರುವಂತೆ ಅಂಬಾ ಎಂದು ಪುಟ್ಟ ಚಂದ ಚೆಂಡಿನಂತೆ ಓಡಿಬಂದಳು ಆ ಪುಣ್ಯವಂತೆಯು ತಾನು ಬೀಳುವುದು ಕಾಣಿಸದೆ ನೆರೆಯು ಅಡ್ಡಿಯ ಅಡ್ಡಿಸುತ್ತಿದ್ದರು ಸೆರೆಗು ಹಾರಿ ಹೋಗುತ್ತಿದ್ದರೂ ಗಂಡಿಸದೆ ಓಡಿಬಂದು ಪ್ರಿಯತ ಬಂಧುವನ್ನು ಆಧರಿಸುವಂತೆ ಆಧರಿಸಿದಳು ಮೀನೆಯ ನಮ್ಮ ಅಗ್ನಿಪರ್ವತದ ಹಾಗೆ ಉರಿಯುತ್ತಾನೆ ನಿಂತು ಆ ಸೈನ್ಯಗಳನ್ನು ಸೃಷ್ಟಿಸಿದವಳು ನೀನು ಏನೋ ನೀನೇ ಏನಮ್ಮ ರಾಜಸೇನೆಯನ್ನೆಲ್ಲ ಧೂಳೀಪಟಲ ಮಾಡಿದವಳು ನೀನೇ ಏನಮ್ಮ ಈಗ ಇಲ್ಲಿ ಮಾತೃಭಾವದಿಂದ ಪರಮಸೌಮ್ಯಳಾಗಿ ನಿಂತಿರುವವಳು ನೀನೇ ಏನಮ್ಮ ಕೌಶಿಕನ ಪಾಲಿನ ಮಾರಿಯಾದವಳು ಅಯ್ಯೋ ನನ್ನಮ್ಮ ಎಷ್ಟು ನೊಂದಿಯೇ ಎಷ್ಟು ಕಷ್ಟಪಟ್ಟೆಯೇ ನಿನಗೆಷ್ಟು ದೃಷ್ಟಿಯಾಗಿದೆಯೋ ಬಾರೆ ತಾಯಿ ಬಾ ಒಂದು ಹಿಡಿ ಕಡ್ಡಿಯನ್ನಾದರೂ ಇಳಿ ತೆಗೆಯುವೆನೋ ಎಂದು ಹೊರಟಳು ನಂದಿ ನೀವು ಏನೋ ತಿಳಿಯದೆ ಎಡಗರುವಿನಂತೆ ಆಕೆಯ ಹಿಂದೆ ಹೋರಳು